ಸದಾ ಶಿವರಾಮರ ಪದಾವ ಹಾಡ್ತೀನಿ ಸಹವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಬಿಡಿ ಸಿಗ್ರೆಟು ಮಾತ್ರ ಸೇದಬಾರದು ಸದಾ ಶಿವರಾಮರ ಪದಾವ ಹಾಡುತ್ತೀನಿ ಸಹವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಬಿಡಿ ಸಿಗರೆಟು ಮಾತ್ರ ಸೇದಬಾರದು ೊಗ್ರಹ ಹೊತ್ತೀನಿ ಹೊಲ ಮಾತ್ರ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಬೇಲಿ ಹಾಕೋದು ಮಾತ್ರ ಬರೆಯಬಾರದು ಸದಾ ಶಿರಾಬರ ಪದಾವ ಹಾಡುತ್ತೀನಿ ಪಟ್ಟಿಂಗ್ರ ಸಹವಾಸ ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಬೀಡಿ ಸಿಗರೆಟ್ ಮಾತ್ರ ತೆಗೆದಬಾರದು ಹೆಣ್ಣು ಗಂಡು ಒಂದೇ ಎಂದು ಗಂಡು ಹೆಣ್ಣು ಒಂದೇ ಎಂದು ಹೆಣ್ಮಕ್ಳ ಸಂಘ ಮಾತ್ರ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಏಕಾಂತ ಸಹ ವಾಸ ಮಾಡಬಾರದು ಸದಾ ಶಿವರಾಮರ ಕದಾವ ಪಟ್ಟಿಂಗ್ರ ಸಹ ವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದ ಹೇಳುತ್ತೀನಿ ಬೀಡಿ ಸಿಗರೇಟು ಮಾತ್ರ ಸೇದಬಾರದು ಹೆಣ್ಣು ಮಕ್ಕಳು ಒಳ್ಳೆಯವರೆಂದು ಕಾಲೇಜಿ ಗೌನ ಮಾತ್ರ ಕಳಿಸಬಾರದು ಕಳಿಸಿದ್ರೆ ಕಳಿಸಿಕೋ ಮತ್ತೆ ಒಂದ ಹೇಳುತ್ತೀನಿ ಹಿಂದೆ ಕಾಯೋದು ಮಾತ್ರ ಮರೆಯಬಾರದು ನಿನ್ನ ಹೆಂಡತಿ ಒಳ್ಳೆಯ ಒಳಂದು ತೌರೂರಿ ಗೌಡ ಮಾತ್ರ ಕಳಿಸಬಾರದು ಕಳಿಸಿದ್ರೆ ಕಳಿಸಿಕೋ ಮತ್ತೆ ಒಂದ ಹೇಳುತ್ತೀನಿ ಆಗ ಹೋಗೋದು ಮಾತ್ರ ಮರೆಯಬಾರದು ಸದಾ ಶಿವರಾಮರ ಪದಾವ ಹಾಡುತ್ತೀನಿ ಪಟ್ಟಿಂಗ್ರ ಸಹವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೋ ಮತ್ತೆ ಒಂದು ಹೇಳುತ್ತೀನಿ ಬೀಡಿ ಸಿಗರೆ ಮಾತ್ರ ಸೇದಬಾರದು